ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿ ನಮೋ ನಮಃ ಕೃಷ್ಣಾಯ ಯಾಧವೆಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಿಣೀಶಾಯ ನಮೋ ವೇದಾಂತವೇಧಿನೇ ಅರ್ಜುನ ಕೌರವರ ಪಕ್ಷದಲ್ಲಿ ಅಥವಾ ಶತ್ರುಪಕ್ಷದಲ್ಲಿರ್ತಕ್ಕಂಥ ಆ ಎಲ್ಲ ದುಷ್ಟ ದುರ್ಯೋಧನ ಮೊದಲಾಗಿರ್ತಕ್ಕಂಥ ದುರ್ಜನರ ದರ್ಶನವನ್ನು ಮಾಡಿದ್ದಾನೆ ಆಗ ಅವನ ಮನಸ್ಸಿಗೆ ಯಾವ ರೀತಿಯಾಗಿ ಮಂಕು ಕವಿದಿದೆ ಕೌರವರಂತಹವರ ಅಥವಾ ಅವರ ಸಂಬಂಧಿಗಳಾಗಿರ್ತಕ್ಕಂತಹ ದುಷ್ಟರ ಭಗವದ್ವೇಷಗಳ ಮುಖದರ್ಶನ ಅರ್ಜುನನ ಮನಸ್ಸಿಗೆ ಮಂಕು ಕವಿಯುವಂತೆ ಆಗಿದೆ ಅದಕ್ಕೆ ಶಾಸ್ತ್ರ ಆದೇಶವನ್ನು ಮಾಡ್ತಾ ಇದೆ ಅಯೋಗ್ಯರ ದರ್ಶನ ಸಹವಾಸ ಎಲ್ಲವೂ ಕೂಡ ಅನರ್ಥಕ್ಕೆ ಕಾರಣ ತಮೋದ್ವಾರಂ ಯೋಷಿತಂ ಸಂಗೀ ಸಂಗಮ್ ಅಂತ ಭಾಗವತ ಹೇಳತ್ತೆ ಅದೇ ಸಜ್ಜನರ ಸಹವಾಸ ದರ್ಶನ ಸ್ಪರ್ಶನ ಅದೆಲ್ಲವೂ ಕೂಡ ದರ್ಶನ ದೇವ ಸಾಧವ ತೇ ಪುನಂತಿ ಉರುಕಾಲೇನ ಶೀಘ್ರದಲ್ಲಿ ಮೋಕ್ಷಾದಿ ಸುಖವನ್ನು ಹೊಂದಲಿಕ್ಕೆ ಕಾರಣ ಆಗ್ತಾ ಇದೆ ಅರ್ಜುನ ಶ್ರೀಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ ಈ ವಿಷಾದ ದುಃಖ ನನಗೆ ಪರಿಹಾರ ಆಗಬೇಕು ನನ್ನ ಕರ್ತವ್ಯದಲ್ಲಿ ತೊಡಗಬೇಕು ಪುನಃ ಕರ್ತವ್ಯ ವಿಮುಖನಾಗದೇ ಇದ್ದಂತೆ ಅಂದರೆ ಏನು ಮಾಡಬೇಕು ಅಂತಾದಾಗ ಗೀತೋಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಮುಖಕಮಲದಿಂದ ಹೊರಟಿರ್ತಕ್ಕಂಥ ಮಾತು ಅಂದರೆ ಅದೇ ಭಗವದ್ಗೀತೆ ಅದು ಅರ್ಜುನನ ಅಜ್ಞಾನವನ್ನು ಪರಿಹಾರ ಮಾಡಿತು ತತ್ತದ್ ತತ್ವಜ್ಞಾನವನ್ನು ಕೂಡ ಅವನಲ್ಲಿ ಮೂಡಿಸ್ತು ಅಂದರೆ ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇ ಅಂತ ಹೀಗೆ ಸಜ್ಜನರ ಸಹವಾಸ ಸಜ್ಜನರ ಮುಖದಿಂದ ಶ್ರವಣಾದಿಗಳನ್ನು ಮಾಡಿದರೆ ಯಾವ ರೀತಿಯಾಗಿರ್ತಕ್ಕಂತಹ ಉತ್ತಮ ಲಾಭ ಆಗ್ತಾಯಿದೆ ಅಂತ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ ಮುಂದೆ ಅರ್ಜುನ ಉಚ ಅರ್ಜುನ ಹೇಳ್ತಾನೆ ದೃಷ್ಟೇ ಮಂ ಸ್ವಜನ ಕೃಷ್ಣ ಯುಯುತ್ಸಂ ಸಮಸ್ಥಿತ ಸೀಧಂತಿ ಮಮ ಗಾತ್ರಣಿ ಮುಖಂಚ ಪರಿಶುಷ್ಯತೆ ವೇಪತುಷ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ ಅಲ್ಲಲ್ಲಿ ಭಗವಂತ ಸರ್ವ ಶಬ್ದ ವಾಚ್ಯನಾಗಿದ್ದರು ವಿಶೇಷವಾಗಿ ಭಗವಂತನ ಅಯಾ ಹೆಸರುಗಳನ್ನು ನಾಮಗಳನ್ನು ಇಲ್ಲಿ ತಿಳಿಸ್ತಾರೆ ಹಿಂದೆ ಹೃಷಿಕೇಶ ಅಂತ ಪ್ರಯೋಗವನ್ನು ಮಾಡಿದರು ಇಲ್ಲಿ ದೃಷ್ಟೇಮಂ ಸ್ವಜನಂ ಕೃಷ್ಣ ಕೃಷ್ಣ ಅಂದರೆ ಸಕಲ ಲೋಕ ಕರ್ಷಕ ಕರ್ಷತಿ ಇ ಕೃಷ್ಣ ಗೀತಾಭಾಷ್ಯದಲ್ಲಿ ಆಚಾರ್ಯರು ನಿಯಮ ಅನಾರಾಧೀನ ಸಕಲ ಕೃಷ್ಣ ತಚ್ಚೋಕ್ತಂ ಯಥರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋವದಂತಿಮನಯ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಐತಿ ಅಂತ ಮಹಾಕೌರ್ಮ ಪುರಾಣದ ವಾಕ್ಯವನ್ನು ಕೋಟ್ ಮಾಡಿ ಅಲ್ಲಿ ತಿಳಿಸ್ತಾರೆ ಸಕಲ ಸಜ್ಜನರನ್ನು ಕೂಡ ತನ್ನ ಕಡೆಗೆ ಆಕರ್ಷಣೆ ಮಾಡೋದ್ರಿಂದ ಕೃಷ್ಣ ಅಂತ ಜ್ಞಾನಿಗಳನ್ನು ಕರೀತಾರೆ ಇಲ್ಲಿ ಯುಯುತ್ಸುಮ್ ಯುದ್ಧ ಮಾಡುವ ಇಚ್ಛೆಯಿಂದ ಸಮ್ಯಕ್ಕು ಉಪಸ್ಥಿತ ಚೆನ್ನಾಗಿ ಬಂದು ಸೇರಿರ್ತಕ್ಕಂಥ ಈ ಬಂಧು ಜನರ ನೋಡಿ ಮಮಗಾತ್ರಾಣಿಸಿದಂತೆ ನನ್ನ ಶರೀರದ ಅಂಗಾಂಗಗಳು ಅವಯವಗಳೆಲ್ಲ ಶಿಥಿಲ ಆಗ್ತಾಯಿದೆ ಶರೀರ ಕಂಪೋ ರೋಮಾಂಚಾಯತೆ ಶರೀರ ನಡುಕ್ತಾ ಇದೆ ರೋಮಾಂಚನ ಉಂಟಾಗ್ತಾ ಇದೆ ಎದುರಿನಲ್ಲಿರ್ತಕ್ಕಂಥ ಸೈನ್ಯದಲ್ಲಿರುವ ಎಲ್ಲರ ಮುಖಗಳು ಕೂಡ ಚಿರಪರಿಚಿತಗಳೇ ಯಾವುದೇನು ಹೊಸ ಮುಖ ಅಪರಿಚಿತ ಅಲ್ಲ ಯಾರೊಬ್ಬರು ಕೂಡ ಅಪರಿಚಿತರಲ್ಲ ನನಗೆ ಅಷ್ಟೇ ಅಲ್ಲ ಆಚಾರ್ಯರು ಬಂಧುಗಳು ಸ್ನೇಹಿತರು ಇಂಥವರೇ ಇಂಥವರೆಲ್ಲ ಸೇರಿ ಯುದ್ಧಕ್ಕಾಗಿ ನನ್ನ ಎದುರಿಗೆ ಬಂದು ನಿಂತಿದ್ದಾರೆ ನಾನು ಇಷ್ಟರವರೆಗೆ ಅಥವಾ ಇಲ್ಲಿ ತನಕ ಪ್ರೀತಿಸ್ತಾ ಇದ್ದ ವ್ಯಕ್ತಿಗಳ ಜೊತೆಗೆ ಇವತ್ತು ನಿಷ್ಠುರವಾಗಿರ್ತಕ್ಕಂಥ ಯುದ್ಧ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶವನ್ನು ನೆನಪು ಮಾಡಿಕೊಂಡು ಅರ್ಜುನನ ಹೃದಯ ವಿ ಇದೆ ಅರ್ಜುನ ಮೋಹಪ್ರವಶನಾಗಿದ್ದಾನೆ ಸರ್ವಶಕ್ತಿ ಕುಂಠಿತವಾದಂತೆ ಅನಿಸ್ತಾ ನಾನು ಈ ಸೊಜನರ ಜೊತೆಗೆ ಯುದ್ಧ ಮಾಡೋದಿಲ್ಲ ಎಲ್ಲರೂ ಸುಜನರೂ ಹೌದು ಸಜ್ಜನರು ಹೌದು ಆದ್ದರಿಂದ ಇಂಥವರ ಜೊತೆಗೆ ನಾನು ಸರ್ವಥಾ ಯುದ್ಧ ಮಾಡೋದಿಲ್ಲ ಈ ರೀತಿಯಾಗಿ ನಿವೇದನೆಯನ್ನು ಮಾಡಿ ತನ್ನ ಈ ನಿರ್ಧಾರಕ್ಕೆ ಬಲವಾದ ಕಾರಣಗಳನ್ನು ನಿರೂಪಣೆ ಮಾಡ್ತಾನೆ ಅರ್ಜುನ ಗಾಂಡೀವ್ರಂಸತೆ ನಕ್ನೋಮ್ಯವಸ್ಥಾ ತುಂಬ್ರಮತೀವ ಚ ಮೇ ಮನಃ ನಿಮಿತ್ತೀ ವಿಪರೀತ ಕೇಶವ ನೇಯೋನು ಪಶ್ಯಾಮಿ ಹಜನಮಾಹವೆ ನ ಕಾಂಕ್ಷೇ ವಿಜಯ ಕೃಷ್ಣ ನುಖಾಚ ರಾಜ್ಯ ಗೋವಿಂದ ಕಿಂಭೋರ್ಜೀವಿ ಗಾಂಡೀವಂ ಸಂಶ್ರೇಹಸ್ತ ಕೈಂದ ಗಾಂಡೀವ ಅನ್ನೋದು ಜಾರಿ ಹೋಗ್ತಾ ಇದೆ ಚರ್ಮ ಪರಿದಹ್ಯತೆ ಚರ್ಮ ಎಲೆ ಸುಟ್ಟಂತ ಅನ್ನುವಂಥ ಅನುಭವ ಆಗ್ತಾ ಇದೆ ನನ್ನ ಕೈಯಲ್ಲಿ ನಿಲ್ಲೋದಕ್ಕೂ ಕೂಡ ಇಲ್ಲಿ ಪ್ರಾಣ ಇಲ್ಲ ಮನ ಬ್ರಮತಿ ಭ್ರಮೆ ಅನ್ನೋದು ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇದೆ ಕೇಶವ ವಿಪರೀತಾನಿ ನಿಮಿತ್ತನೇ ಪಶ್ಯಂತಿ ಅಪರುಕ್ಷ ನಾನು ನೋಡ್ತಾ ಇದ್ದೀನಿ ಯುದ್ಧದಲ್ಲಿ ಬಂಧು ಬಾಂಧವರು ಜ್ಞಾನಿಗಳು ಹಿರಿಯರನ್ನು ಕೊಂದು ನಾನು ಪಡೆಯುವಂಥ ನಚಶ್ರೇಯೋ ಅನು ಯಾವ ಶ್ರೇಯಸ್ಸನ್ನು ನಾನು ಕಾಣ್ತಾ ಇಲ್ಲ ವಿಪರೀತಾನೇ ನಿಮಿತ್ತೆ ಪಶ್ಯಾಮಿ ಅಪಶ ಕುನಗಳೇ ನನ್ನ ಕಣ್ಣಿಗೆ ಕಾಣಿಸ್ತಾ ಅವುಗಳನ್ನೇ ನಾನು ನೋಡ್ತಾ ಇದ್ದೀನಿ ಸ್ವಜನಮಾಹಾವೆ ಆಹಾವೆ ಎಂದು ಯುದ್ಧ ನಾನು ಯುದ್ಧದಲ್ಲಿ ಜಯವನ್ನು ಅಪೇಕ್ಷೆ ರಾಜ್ಯ ಅಥವಾ ರಾಜ್ಯದಿಂದ ಸುಖ ಇದು ಯಾವುದನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ ನಮಗೆ ರಾಜ್ಯಗಳಿಂದಾಗಲಿ ಭೋಗಗಳಿಂದಾಗಲಿ ಅಥವಾ ಬದುಕಿನಿಂದಾಗಲಿ ಏನು ಸುಖ ಇದೆ ಏನು ಪ್ರಯೋಜನ ಇದೆ ಕೇಶವ ಕಶ್ಚಶ್ಚ ಕೇಶೌ ತೌ ಸೃಷ್ಟಾಧೀನ ವರ್ತಯತಿ ಇತಿ ವ್ಯುತ್ಪತ್ತೇ ಕ ಅ ಅಂದರೆ ಬ್ರಹ್ಮದೇವರು ಈಶಾ ಅಂದರೆ ರುದ್ರದೇವರು ಇವರನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಎಲ್ಲ ಅಷ್ಟಕರ್ತೃತ್ವವನ್ನು ಮಾಡೋದ್ರಿಂದ ನಿಯಂತ್ರಣ ಮಾಡೋದ್ರಿಂದ ಕೇಶವ ಅಂದರೆ ಬ್ರಹ್ಮ ರುದ್ರ ಪ್ರವರ್ತಕ ಅಂತ ಕೇಶವ ನನ್ನ ಜನಗಳನ್ನು ಬಂಧುಗಳನ್ನು ಕೊಲ್ಲೋದ್ರಿಂದ ಏನು ಒಳ್ಳೆದಾಗೋದಕ್ಕೆ ಸಾಧ್ಯ ಎಷ್ಟು ಯೋಚನೆ ಮಾಡಿದರೂ ಕೂಡ ನನಗೆ ತಿಳಿತಾ ಇಲ್ಲ ಆದ್ದರಿಂದ ನನಗೆ ರಾಜ್ಯ ವಿಜಯ ಸುಖ ಇದು ಬೇಕಾಗಿಲ್ಲ ರಾಜ್ಯದಿಂದಾಗಲಿ ಭೋಗದಿಂದಾಗಲಿ ಕೊನೆಗೆ ಬದುಕಿನಿಂದಾಗಲಿ ನಮಗೆ ಆಗೋದೇನೋ ಏನೂ ಆಗ್ತಾ ಇಲ್ಲ ಯಾರಿಗೋಸ್ಕರ ನಮಗೆ ರಾಜ್ಯ ಭೋಗ ಸುಖಗಳು ಎಲ್ಲ ಬೇಕಾಗಿತ್ತೋ ಅಂತಹ ಆಚಾರ್ಯರು ಪಿತೃಗಳು ಪೂಜ್ಯರು ಪಿತಾಮಹರು ಎಲ್ಲರೂ ಇಲ್ಲಿ ಪ್ರಾಣ ಧನ ಸಂಪತ್ತು ಎಲ್ಲವನ್ನು ತೊರೆದು ಯುದ್ಧದಲ್ಲಿ ತೊಡಗಿದ್ದಾರೆ ಇವರೆಲ್ಲ ಇಲ್ಲಿ ಯುದ್ಧರಂಗದಲ್ಲಿ ನಿಂತಿದ್ದಾರೆ ಹೇ ಮಧುಸೂದನ ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಈ ಸ್ವಜನರನ್ನು ನಾನು ಕೊಲ್ಲಲಾರೆ ಇದು ಅರ್ಜುನನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಯಶಾಕಾಂಕ್ಷಿತುಖಾ ನಿಚ ನೈಮೇ ಅವಸ್ಥಿ ಯುಧೇ ಪ್ರಾಣ್ಯಕ್ ಧನಾ ಚಾರ್ಯ ಪಿತರ ಪುತ್ರ ಸತೈವ ಚ ಪಿತ್ತಮಹ ಮಾತುಲ ಶುಶ್ರ ಪೌತ್ರ ಶ್ಯಾಲ ಸಂಬಹನ್ ತ್ಾ ಘ್ನತೀ ಮಧುಸೂದನ ಅಪಿತ್ರೈಲೋಕ್ಯರಜ್ಯ ಹೇತೋ ಕಂ ನು ಮಹೀಕೃತೆ ಇವರೆಲ್ಲ ಯುಧದಲ್ಲಿದ್ದಾರೆ ಯಾರ್ಯಾರು ಅಂದರೆ ಆಚಾರ್ಯಾಹ ಆಚಾರ್ಯರು ಪಿತರಹ ಅಂದರೆ ಪಿತೃಸಮಾನರಾಗಿರ್ತಕ್ಕಂಥವರು ಪುತ್ರಾಹ ಅಂದರೆ ಮಕ್ಕಳು ಪಿತಾಮಹಾಹ ಅಂದರೆ ತಾತಂದಿರು ಮಾತುಲ ಅಂದರೆ ಸೋದರ ಮಾಮಂದಿರು ಶ್ವಶುರಾಹ ಅಂದರೆ ಹೆಣ್ಣು ಕೊಟ್ಟ ಮಾಮಂದಿರು ಪೌತ್ರಾಹ ಅಂದರೆ ಮೊಮ್ಮಕ್ಕಳು ಶಾಲಾಹ ಅಂದರೆ ಭಾವ ಮೈದಂದರು ಎಲ್ಲ ಸಂಬಂಧಿಗಳಿದ್ದಾರೆ ಇವರೆಲ್ಲ ಯುದ್ಧರಂಗದಲ್ಲಿ ನಿಂತಿದ್ದಾರೆ ಆದ್ದರಿಂದ ನಾನು ಯುದ್ಧ ವಿಮುಕನಾಗಿ ನಿಂತಾಗ ಇವರಿಂದ ನಾನು ಕೊಲ್ಲಲ್ಪಟ್ಟಾಗ ಆದರೂ ಸರಿಯೇ ಇವರನ್ನು ಮಾತ್ರ ನಾನು ಕೊಲ್ಲೋದಿಲ್ಲ ನಾನು ಯುದ್ಧ ವಿಮುಕನಾಗಿ ಸುಮ್ಮನೆ ನಿಂತಾಗ ಅವರೇ ನನ್ನನ್ನು ಕೊಂದರೂ ಸರಿ ನಾನು ಮಾತ್ರ ಇವರು ಯಾರನ್ನು ಕೂಡ ಈ ಯುದ್ಧ ಕರ್ಮದಲ್ಲಿ ಸಂಹಾರ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಮೂರು ಲೋಕದ ನನಗೆ ಬರುವಂತಿದ್ದರೂ ಕೂಡ ನಾನು ಅದಕ್ಕಾಗಿ ಸರ್ವತಾ ಸಂಹಾರ ಮಾಡೋದಿಲ್ಲ ಅಂತ ಮೇಲೆ ಕೇವಲ ಭೂಮಿಯ ಒಡೆತನಕ್ಕಾಗಿ ಇವನನ್ನು ಕೊಲ್ಲೋದೇ ಇಲ್ಲ ಅಂತ ನಾನು ಪ್ರತ್ಯೇಕವಾಗಿ ಅದನ್ನು ಹೇಳಬೇಕಾದಿಲ್ಲ ನಿಹತ್ಯಥಾರ್ಥ ರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾ ಜನಾರ್ದನ ಅತ್ವೈತಾನ್ ಆತತಾಯಿನಃ ಇಲ್ಲಿ ಜನಾರ್ದನ ಅನ್ನೋ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ಗೀತಾಪಾಶಿಯ ಹತ್ತನೇ ಅಧ್ಯಾಯದಲ್ಲಿ ನಜಾಯತೀತಿ ಜನ ಅರ್ಥ ಸಂಸಾರಮ್ ಸಂಸಾರಮಿತಿ ಅರ್ಧನಃ ಅಂದರೆ ಜನನಾನ್ ಅರ್ಧಯತಿ ಇತಿ ಜನಾರ್ದನಃ ಜನನ ರೂಪವಾದ ಸಂಸಾರವನ್ನು ಬಿಡಗಡೆ ಮಾಡೋದರಿಂದ ಪರಮಾತ್ಮನಿಗೆ ಜನಾರ್ದನ ಈ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂಥ ಕೌರವರನ್ನು ಕೊಂದು ನಮಗೇನು ಸುಖ ಸಿಗತ್ತೆ ಐಹಿಕ ಸುಖನ ಪಾರತ್ರಿಕ ಸುಖನ ಅದೂ ಅಲ್ಲ ಬದಲಾಗಿ ದುಃಖ ಪರಲೋಕದಲ್ಲಿ ಆ ಕಾರಣವಾಗಿರ್ತಕ್ಕಂಥ ಪಾಪವೇ ನಮಗೆ ಬರುತ್ತೆ ನಮ್ಮನ್ನ ಪಾಪ ಆಶ್ರಯ ಮಾಡತ್ತೆ ಆತ ತಾಯಿಗಳಾಗಿರ್ತಕ್ಕಂಥ ಹೆಣ್ಣು ಮಣ್ಣು ಮಣ್ಣು ಇವುಗಳನ್ನು ಅಪಹರಿಸಿರ್ತಕ್ಕಂಥ ಈ ಕೌರವನ್ನ ಕೊಂದರೂ ನಮಗೆ ಪಾಪನೇ ಬರುತ್ತೆ ಹಿಂಸೆ ಇದು ಪಾಪಕ್ಕೆ ಸಾಧನವಾಗಿರುವಂಥದ್ದು ಆದ್ದರಿಂದ ಕೌರವರನ್ನು ನಾನು ಹಿಂಸೆ ಮಾಡೋದ್ರಿಂದ ಪಾಪವೇ ನಮ್ಮನ್ನು ಆಶ್ರಯ ಮಾಡಿದಂತಾಗತ್ತೆ ಇದು ಅರ್ಜುನನ ವಾದ ಏಷಾ ಮರ್ತೆ ನೋ ರಾಜ್ಯಂಭಾಹ ಸುಖ ನಿಚ ತೈಮೇ ಅವಸ್ಥಿತಾಯುದ್ದೇ ಪ್ರಾಣ ಧನಾನಿಚ ಧನ ನಿಚ ದುರ್ಯೋಧನ ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಎಲ್ಲರೂ ನನಗಾಗಿ ಅದೇ ಅರ್ಜುನ ತಿಳ್ಕೊಂಡಿದ್ದ ಎಲ್ಲರಿಗಾಗಿ ನಾನು ಅಂತ ದುರ್ಯೋಧನನಿಗೆ ರಾಜ್ಯ ಮೊದಲಾಗಿರ್ತಕ್ಕಂಥ ಎಲ್ಲ ಸುಖಗಳು ಬೇಕಾಗಿತ್ತು ತನ್ನ ಸ್ವಂತ ಸುಖಕ್ಕಾಗಿ ಅವುಗಳ ಅಪೇಕ್ಷೆ ಆದರೆ ಆದರೆ ಅರ್ಜುನನಿಗೆ ಇವೆಲ್ಲ ಬೇಕಾಗಿದ್ದು ಗುರು ಹಿರಿಯರಿಗಾಗಿ ಬಂಧು ಬಾಂಧವರಿಗಾಗಿ ಎಲ್ಲಿಯ ಅರ್ಜುನ ಎಲ್ಲಿಯ ದುರ್ಯೋಧನ ಪರಸ್ಪರ ವಿರುದ್ಧ ಸ್ವಭಾವಗಳು ರಾಜ್ಯ ಭೋಗ ಸುಖ ಎಲ್ಲವೂ ಬೇಕು ಅಂತ ಯುದ್ಧ ಮಾಡಿದ ದುರ್ಯೋಧನ ಸತ್ತ ಏನು ಬೇಡ ಅಂಥೇಳಿದ ಅರ್ಜುನ ಆದರೆ ಎಲ್ಲದರ ಪ್ರಾಪ್ತಿ ಆಯಿತು ಭೋಗಭಾಗ್ಯಗಳ ರೀತಿಯೇ ಹೀಗೆ ಅವು ನೆರಳಿದ್ದಂತೆ ಹಿಂದೆ ಹಿಂದೆ ಹೊರಟ್ರೆ ಸಿಗೋದಿಲ್ಲ ಬೇಡ ಬೇಡ ಅಂತ ಬೆನ್ನು ಮಾಡಿ ಹೊರಟ್ರೆ ಹಿಂಬಾಲಿಸದೆ ಬಿಡೋದಿಲ್ಲ ಇಲ್ಲಿ ಅರ್ಜುನ ಒಳಿತನ್ನು ಶ್ರೇಯಸ್ ಅನ್ನೋ ಶಬ್ದದಿಂದ ಉಲ್ಲೇಖ ಮಾಡ್ತಾನೆ ಗೀತೆ ಒನ್ನೇ ಅಧ್ಯಾಯದಲ್ಲಿ ನಚ ಶ್ರೇಯೋ ಅನುಪಶ್ಯಾಮಿ ಕಠೋಪನಿಷತ್ತಿನಲ್ಲಿ ನಚಿಕೇತನ ಆಯ್ಕೆಯು ಕೂಡ ಶ್ರೇಯಸ್ಸೇ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡು ಮಾರ್ಗಗಳು ಇಹಲೋಕದಲ್ಲಿ ಒಳಿತಾಗೋದು ಪ್ರೇಯಸ್ಸು ಇಹ ಪರಗಳೆರಡರಲ್ಲೂ ಲಭಿಸುವಂತಹ ಒಳಿತು ಅನ್ನೋದಕ್ಕೆ ಪ್ರೇಯಸ್ಸು ಅದಕ್ಕೆ ಕೀರ್ತಿ ಅರ್ಥವೂ ಕೂಡ ಇದೆ ಆದ್ದರಿಂದ ವಿಜಯಾದಿ ಕಂಫಲೇಚ್ಛಾಮಿ ವಿಜಯ ಮೊದಲಾಗಿರ್ತಕ್ಕಂಥ ಯಾವುದೇ ಫಲಗಳನ್ನು ನಾನು ಅಪೇಕ್ಷೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಅರ್ಜುನ ಆ ದುರ್ಯೋಧನಾದಿಗಳು ಆತ ತಾಯಿಗಳೇ ಆಗಿರಲಿ ಆದರೂ ಕೂಡ ಅವರನ್ನು ನಾನು ಕೊಡಲಿಕ್ಕೆ ಇಚ್ಛೆ ಮಹಾಭಾರತ ಭೀಷ್ಮ ಪರ್ವದಲ್ಲಿ ಆತ ತಾಯಿ ಅಂದರೆ ಏನು ಅವರ ರಕ್ಷಣೆ ಏನು ಅಂತ ತಿಳಿಸ್ತಾರೆ ಅಗ್ನಿದೋ ಗರಗಶ್ಚವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರ ಧಾರಾಪಹಾರೀಚ ಷಡೇಶೆ ಆದತಾಯಿನ ಬೆಂಕಿ ಇಡೋನು ವಿಷ ಪ್ರ ಪ್ರಾಶನ ಮಾಡಿಸೋನು ಶಸ್ತ್ರಗ್ರಹಣ ಮಾಡಿ ಎದುರುಗೆ ಬರೋನು ಪರರಹಣವನ್ನು ಅಪಹಾರ ಮಾಡ್ತಕ್ಕಂಥವನು ಭೂಮಿ ಮತ್ತು ಪರಸ್ತ್ರೀಯನ್ನು ಅಪಹಾರ ಮಾಡ್ತಕ್ಕಂಥವನು ಈ ಆರು ಮಂದಿ ಜನರು ಆತ ಅಂತ ಕರೆಸ್ಕೊತಾರೆ ಇಂತಹ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಕೌರವರು ಆತ ಅಂತ ಅರ್ಥ ಯಾಕೆಂದರೆ ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಬೆಂಕಿ ಇಡುವ ಕೆಲಸವನ್ನು ಮಾಡಿದ್ದಾರೆ ಭೀಮನೆಗೆ ವಿಷಪ್ರಾಶನವನ್ನು ಮಾಡಿಸಿದ್ದಾರೆ ಅನೇಕ ಬಾರಿ ಯುದ್ಧಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಸಂಪತ್ತನ್ನು ಜೂಜಿನಲ್ಲಿ ಅಪಹಾರ ಮಾಡಿದ್ದಾರೆ ರಾಜ್ಯವನ್ನು ಕಪಟದಿಂದ ಅಪಹಾರ ಮಾಡಿದ್ದಾರೆ ದ್ರೌಪದಿಯನ್ನು ಕೆಣಕಿದ್ದಾರೆ ಎಲ್ಲ ಕಾರಣಗಳಿಂದಾಗಿ ಕೌರವರು ಯಾರೂ ರೀತಿಯಿಂದ ಆತನಾಯಿಗಳು ಅಂತ ಕರೆಸ್ಕೊತಾರೆ ಆದ್ದರಿಂದ ಅವರ ಆತ ತಾಯಿಗಳಾಗಿದ್ದರೂ ಸರಿ ನಾನು ಅವರನ್ನು ಸಂಹಾರ ಮಾಡಲಿಕ್ಕೆ ಹೋಗಲ್ಲ ಯಾಕೆ ಅಂದರೆ ನನಗೆ ಪಾಪ ಬರ್ತಾ ಇದೆ ನಾವು ಕೇವಲ ಅವರನ್ನು ಮಾತ್ರ ಸಂಹಾರ ಮಾಡೋದಲ್ಲ ಅವರು ಯುದ್ಧ ಅಂತ ಆದಮೇಲೆ ಉಳಿದ ನಿರಪರಾಧಿಗಳ ಸಂಹಾರವೂ ಕೂಡ ಆಗ್ತಾ ಇದೆ ಈ ಯುದ್ಧವೂ ಬೇಡ ರಾಜ್ಯವೂ ಬೇಡ ಭೋಗವೂ ಬೇಡ ಇದು ಅರ್ಜುನನ ವಾದ ತಸ್ಮಾನ್ ಅರ್ಹ ವಯಂ ಹಂತುಮ್ದಾರ್ಥ ರಾಷ್ಟ್ರಾಂಚ ಸ್ವಜನಂ ಹಿ ಕಥಂ ಹತ್ವಾ ಸುಖಿ ನಾಮ ಮಾಧವ ಹಿಂದೆ ಹೇಳ್ದ ತಸ್ಮಾತ್ ಸೀದಂತಿ ಗಾತ್ರಾಣಿ ನನ್ನ ನಾಲಿಗೆಯೆಲ್ಲ ಒಣಗೋಗ್ತಾ ಇದೆ ನನಗೆ ನಿಲ್ಲಿಕಾಗ್ತಾ ಇಲ್ಲ ಮೈಯೆಲ್ಲ ಸುಡ್ತಾ ಇದೆ ನನಗೆ ಯಾವ ಯುದ್ಧದ ಪ್ರಸಕ್ತಿನೇ ಬೇಡ ಅಂತ ಸಬಾಂಧ ಬಾಂಧಾರ್ಥ ರಾಷ್ಟ್ರಾನ್ ಹಂತುಂಬಯಂನ ಅರ್ಹಃ ಮಹಾಭಾರತ ಶಾಂತಿ ಪರ್ವದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ ಆತ ತಾಯಿನ ಮಾಯಾಂತಂ ಅನ್ಯಾದೇವ ಅವಿಚಾರಯನ್ ಅವರನ್ನು ಅಂದರೆ ಯಾರು ಆತ ತಾಯಿಗಳು ಅಂತ ಹೇಳಿದ್ರಲ್ಲ ಅವರನ್ನು ಬೇಕಾದರೆ ಕೊಲ್ಲಲಿ ನಾನಂತೂ ಅವರೇ ಬೇಕಾದರೂ ನನ್ನನ್ನು ಕೊದ್ರೂ ಸರಿ ನಾನು ಮಾತ್ರ ಅವರನ್ನು ಕೊಲ್ಲೋದಿಲ್ಲ ಭೂಮಿಗಾಗಿ ಮೂರು ಲೋಕದ ರಾಜ್ಯಕ್ಕಾಗಿ ಈ ಕೆಲಸ ನನ್ನಿಂದ ಅಸಾಧ್ಯವಾಗಿರ್ತಕ್ಕಂಥದ್ದು ಅರ್ಜುನನಿಗೆ ಜನ ಅವರ ಸುಖ ಸಂತೋಷ ಅನ್ನೋದು ಮುಖ್ಯ ತಾನು ಸತ್ರೂ ಸರಿ ಅವರು ಸಂತೋಷವಾಗಿರಬೇಕು ಅನ್ನೋದು ಅರ್ಜುನನ ಮನಸ್ಥಿತಿ ಪ್ರಜೆಗಳ ಸುಖ ಸಂತೋಷಗಳು ಮೂಮಂಡಲ ಚಕ್ರಾಧಿಪತ್ಯಕ್ಕಿಂತ ಸ್ವರ್ಗಾಧಿಪತ್ಯಕ್ಕಿಂತ ಅತ್ಯಂತ ಶ್ರೇಷ್ಠ ಇದು ದೊಡ್ಡವರ ಸ್ವಭಾವ ಅದು ಈ ರೀತಿಯಾಗಿ ಉತ್ತಮ ಸ್ವಭಾವವೇ ಆಗಿರುತ್ತೆ ಅವ್ರಿಗೆ ಜನ ಬೇಕು ಜನಾರ್ದನ ಬೇಕು ಆದರೆ ದುರ್ಜನರು ಹಾಗಲ್ಲ ಅವರ ಸ್ವಭಾವ ಸಜ್ಜನರಿಗಿಂತ ತದ್ವಿರುದ್ಧವಾಗಿರುತ್ತೆ ಪ್ರಜೆಗಳೂ ಬೇಡ ಜನಾರ್ದನೂ ಬೇಡ ಕೇವಲ ಧನ ಸಂಪತ್ತಿದ್ರೆ ಸಾಕು ಅದು ಏನು ಸ್ವಾರ್ಥದ ಭೋಗಕ್ಕಾಗಿ ಧನಕ್ಕಾಗಿ ಮಾತ್ರವೇ ಇತರರು ಬೇಕು ಧನ ಸಂಪತ್ತು ಸಿಕ್ಕರೆ ಮತ್ತಾರೂ ಬೇಡ ದುರ್ಯೋಧನ ಅಥವಾ ಸುಯೋಧನ ಅಂತಹವನೇ ಅವನ ಹೆಸರಿನಲ್ಲೇ ಧನ ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ ದುರ್ಯೋಧನ ಸುಯೋಧನ ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲೇ ಈ ರೀತಿಯಾಗಿರ್ತಕ್ಕಂಥ ವಿಕಾರಗಳೆಲ್ಲ ಸೇರಿ ಹೋಗಿದೆ ಇನ್ನ ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲೋದು ಏನನ್ನು ಪಡೆಯೋದಕ್ಕಾಗಿ ಯಾರನ್ನ ಬೆಚ್ಚೋದಕ್ಕಾಗಿ ಆದ್ರಿಂದ ಈ ಯುದ್ಧದಿಂದ ಐಹಿಕ ಅಥವಾ ಪಾರತ್ರಿಕ ಯಾವ ಪ್ರಯೋಜನವೂ ಇಲ್ಲ ಯುದ್ಧದಲ್ಲಿ ಏನಾದರೂ ಗೆದ್ದರೆ ರಾಜ್ಯ ಸುಖ ಭೋಗಗಳು ಸಿಗಬೋದಷ್ಟೇ ಆದರೆ ನಾವು ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋದೇ ಹೆಚ್ಚು ನಾವು ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋದೇ ಹೆಚ್ಚು ನಮ್ಮ ಗುರುಗಳು ಹಿರಿಯರು ಬಂಧುಗಳು ಸ್ನೇಹಿತರು ಜ್ಞಾತಿಗಳು ಎಲ್ಲ ಪರಿವಾರವನ್ನು ಕಳಕೊಂಡು ಅವರ ಸಮಾಧಿಯ ಮೇಲೆ ಕಟ್ಟಿರ್ತಕ್ಕಂಥ ಸುಖ ಭೋಗದ ಸೌಧ ಅರಮನೆ ಏನಿದೆ ನಮಗೆ ಹೇಗೆ ತಾನೇ ಆನಂದ ಸಂತೋಷವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ನಾವು ವಿಜಯಿಗಳಾಗಿ ರಾಜ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು ಪಡೆದುಕೊಂಡ ನಂತರ ಭೋಗ ಪದಾರ್ಥಗಳಿಗೂ ನಮ್ಮ ಶರೀರ ಮನಸ್ಸುಗಳಿಗೂ ಸಂಬಂಧ ಸಂಪರ್ಕ ಏನೋ ಆಗ್ಬೋದು ಆದರೆ ಅದರಿಂದ ಆನಂದ ಸುಖ ಅನ್ನೋದು ದೊರೆಯೋದಿಲ್ಲ ಉದಾಹರಣೆಗೆ ಹುರಿದ ಅಥವಾ ಬೆಂದ ಬೀಜಗಳನ್ನು ನೆಲದಲ್ಲಿ ಹಾಕಿದರೂ ಅದರಿಂದ ಮೊಳಕೆ ಅನ್ನೋದು ಬರೋದಿಲ್ಲ ಅದರಂತೆ ನಮ್ಮ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಪರಿವಾರದವ್ರನ್ನೆಲ್ಲ ಕಳ್ಕೊಂಡು ಆ ಶೋಕದಿಂದ ಅಂದರೆ ಹುರಿದ ಅಥವಾ ಬೆಂದ ಈ ಹೃದಯ ಇದೆಯಲ್ಲ ಯಾವುದೇ ಆನಂದದ ಜರಿ ಅಥವಾ ತುಣುಕುಗಳನ್ನು ಅನುಭವಿಸೋದು ಸಾಧ್ಯ ಇಲ್ಲ ಬಂದು ಗುರುಗಳ ರಕ್ತಸಿಕ್ತವಾಗಿರ್ತಕ್ಕಂಥ ಈ ರಾಜ್ಯವನ್ನಾಗಲಿ ಭೋಗ ಜೀವಿತಗಳನ್ನಾಗಲಿ ನಾನು ಯಾವತ್ತಿಗೂ ಬಯಸೋದಿಲ್ಲ ಇನ್ನು ಪಾರತ್ರಿಕ ಸುಖದ ವಿಚಾರ ಹೇಳೋದಾದರೆ ಅದಾದರೂ ಕೂಡ ಈ ನಿರ್ಧಯವಾಗಿರ್ತಕ್ಕಂಥ ಕ್ರೌರ್ಯ ರೂಪದಿಂದ ಇರುವಂತಹ ಯುದ್ಧ ಕಾರ್ಯದಿಂದ ದೊರೆಯೋದಕ್ಕೆ ಹೇಗೆ ಸಾಧ್ಯ ಧೃತರಾಷ್ಟ್ರನ ಮಕ್ಕಳೇನೋ ನಮಗೆ ಆತ ತಾಯಿಗಳು ನಿಜ ಸರಿ ಆದರೆ ನಾವು ಅವರ ಜೊತೆಗೆ ಮಾತ್ರ ಯುದ್ಧ ಮಾಡ್ತಾ ಇಲ್ಲ ಶತ್ರುಗಳ ಜೊತೆಗೆ ಅನೇಕ ಬಂಧುಗಳು ಮಿತ್ರರು ಗುರುಗಳು ಇವರನ್ನೆಲ್ಲ ಯುದ್ಧದಲ್ಲಿ ಎದುರಿಸಿ ಕೊಲ್ಲೇಬೇಕಾಗತ್ತೆ ಹೀಗೆ ಅವರೆಲ್ಲರನ್ನು ಕೊಲ್ಲೋದ್ರಿಂದ ನಾವೇ ಆತ ತಾಯಿಗಳಾಗಿ ಸ್ವರ್ಗ ಮತ್ತು ಪಾತ್ರಿಕ ಸುಖ ಎರಡರಿಂದಲೂ ಕೂಡ ನಾವು ವಂಚಿತರಾಗ್ತೀವಿ ದುರ್ಯೋಧನಾದಿಗಳು ಆತ ತಾಯಿಗಳು ದುಷ್ಟರು ಆ ಕಾರಣಕ್ಕಾಗಿ ನಾವು ಅವರನ್ನು ನಾಶಪಡಿಸೋದಕ್ಕೆ ಸಂಹಾರ ಮಾಡೋದಕ್ಕೆ ಹೋಗಿ ನಾವು ಅದೇ ದೌಷ್ಟ್ಯವನ್ನು ದುಷ್ಟ ಕರ್ಮವನ್ನು ಅಕೃತ್ಯವನ್ನು ಮಾಡಬಾರ್ದು ನಾವು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಕಸ್ಮಾತ್ ಆ ರೀತಿ ಏನಾದರೂ ನಾವು ಮಾಡಿದ್ರೆ ಪರಲೋಕದಲ್ಲಿ ಇಬ್ಬರೂ ಸೇರಿ ಒಟ್ಟಿಗೆ ದುಃಖವನ್ನು ನರಕವನ್ನು ಅನುಭವಿಸ್ಬೇಕಾಗತ್ತೆ ಅರ್ಥಾತ್ ನಮಗೂ ಅವ್ರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ನನಗೆ ಕಾಣಿಸ್ತಾ ಹೀಗೆ ಯುದ್ಧದಿಂದ ಐಹಿಕ ಅಥವಾ ಪಾರತ್ರಿಕ ಸುಖ ಇಲ್ಲ ಅನ್ನೋದು ಅರ್ಜುನನ ಬಲವಾಗಿರ್ತಕ್ಕಂಥ ಪ್ರತಿಪಾದನೆ ಮಹಾಭಾರತ ತಿಳಿಸತ್ತೆ ಆತತಾಯಿನ ಮಾಯಂತಂ ಹನ್ಯಾದೇವ ಅವಿಚಾರಯನ್ ವಿಚಾರ ಮಾಡದೇ ಕೊಲಬೇಕು ಅಂತ ಮಹಾಭಾರತ ಏನು ಹೇಳ್ತಾಯಿದೆ ಯುದ್ಧದಲ್ಲಿ ಎದುರಾಳಿಯಾಗಿ ಬಂದಿರತಕ್ಕಂಥ ಆತ ತಾಯಿಗಳನ್ನು ಏನೂ ವಿಚಾರ ಮಾಡದೆ ತಕ್ಷಣದಲ್ಲಿ ಕೊಲಬೇಕು ಹಾಗೆ ಮಾಡಿದಾಗ ಸಂಹಾರಕರ್ತೃರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಬರಲ್ಲ ಅಂತ ತಿಳಿಸಿದೆ ಹೌದು ಆದ್ದರಿಂದ ಇಲ್ಲಿ ದುರ್ಯೋಧನಾದಿಗಳ ಆತ ತಾಯಿಗಳಾಗಿದ್ದರೂ ಯುದ್ಧದಲ್ಲಿ ಬೇರೆ ಬಂಧುಗಳನ್ನು ಗುರುಗಳನ್ನು ಜ್ಞಾತಿಗಳನ್ನು ಮಕ್ಕಳನ್ನ ಎಲ್ಲರನ್ನೂ ಕೊಲುವಂತ ಸಂದರ್ಭ ಬಂದೇ ಬರುತ್ತೆ ಆದ್ದರಿಂದ ದುರ್ಯೋಧನಾದಿಗಳು ಒದ ಮಾಡಲಿಕ್ಕೆ ಅರ್ಹರಾಗಿದ್ದರೂ ಕೂಡ ಇತರರು ಒದಾರ್ಹರಲ್ಲ ಆದ್ದರಿಂದ ನಾನು ಯುದ್ಧವನ್ನು ಮಾಡೋದಿಲ್ಲ ಇದು ಅರ್ಜುನನ ಸ್ಪಷ್ಟ ಅಭಿಪ್ರಾಯ ಯಾಕೆಂದರೆ ಒಮ್ಮೆ ಯುದ್ಧ ನಡೀತು ಅಂತಾದರೆ ಅಮಾಯಕರೂ ಬಲಿಯಾಗ್ತಾರೆ ಬಲಿಯಾಗುವ ಪ್ರಸಂಗ ಬಂದೇ ಬರುತ್ತೆ ಆ ಕಾರಣಕ್ಕಾಗಿ ಅರ್ಜುನ ಯುದ್ಧವನ್ನು ನಿರಾಕರಣೆ ಮಾಡುತ್ತಾನೆ ಬಂಧುತ್ವೇಪಿ ಆತತಾಯನ ತಾಯಿನ ಸಂಬಂಧಿತ್ವ ತೇಪಿ ಬಂಧುಜನ ನಂತವ್ಯ ಇವ ಇತ್ಯ ಆಹಾ ಸ್ವಜನ ಇತಿ ಭೀಷಾಚಾರ್ಯರು ದ್ರೋಣಾಚಾರ್ಯರು ಆತ ತಾಯಿಗಳಲ್ಲದೇ ಇದ್ದರೂ ಆತ ತಾಯಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳ ಅವರ ಸಂಬಂಧ ಇವರಿಗಿರೋದರಿಂದ ಅವರೂ ಕೂಡ ಒದಾರ್ಹರೇ ಆಗಿದ್ದಾರಷ್ಟೇ ಆದ್ದರಿಂದ ಅವರನ್ನು ಏಕೆ ಕೊಲಬಾರದು ಅಂತ ಪ್ರಶ್ನೆ ಬಂದರೆ ಅರ್ಜುನ ಸ್ವಜನ ಭಿ ಹತ್ವಾ ಸುಖಿನ ಶ್ಯಾಮ ಮಾಧವ ಬಂಧುಗಳನ್ನು ಕೊಂದ್ರೆ ನಾವು ಅವರ ದರ್ಶನ ಸ್ಪರ್ಶನ ಸಂಭಾಷಣ ಇತ್ಯಾದಿಗಳಿಂದ ವಂಚಿತರಾಗ್ತೇವೆ ಆದ್ರಿಂದ ನಮಗೆ ಯಾವ ರೀತಿಯಾಗಿ ಸುಖ ಸಿಗೋದಕ್ಕೆ ಸಾಧ್ಯ ಇದು ಅರ್ಜುನನ ಪ್ರಶ್ನೆ ಮತ್ತೆ ಇನ್ನೂ ಕೆಲವು ದುಷ್ಪರಿಣಾಮಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಅಂತ ಅರ್ಜುನ ಹೇಳ್ತಾನೆ ಏನೇನು ದುಷ್ಪರಿಣಾಮಗಳು ಅಂತ ಕೇಳಿದ್ರೆ ಯದ್ಯಪ್ಯೆ ಪಶ್ಯಂತ ಲೋಭೋಪಹತಚೇತಸ ಕುಲಕ್ಷಯಕೃತ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಸ್ಮಾಸ್ಮನ್ ನಿವರ್ತಿ ಕೂಲಕ್ಷಯಕೃತ ದೋಷ ಪ್ರಪಶ್ಯರ್ಜನಾದ್ದನ ಕುಲಕ್ಷಣಶ್ಯಂತ ಕುಲಧರ್ಮ ಸನಾತನಾಷ್ಟೇ ಕುಲಂ ಕೃತ್ನ ಅಧರ್ಮೋದ್ಯುತ ಅಧರ್ಮಿಭವಾತ್ ಕೃಷ್ಣ ಪ್ರದುಷ್ಯಂತ ಕುಲಸ್ತ್ರಿಯ ಸ್ತ್ರೀಷು ದುಷ್ಟಾ ಸು ವೇಯ ಜಾತೆ ವರ್ಣಸಂಕರ ಸಂಕರೋ ನರ ಕಾಯುವ ಕುಲಜ್ಞಾಂ ಕುಲಸಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ್ರಿಯ ವಾಸ್ತವಿಕವಾಗಿ ಕೌರವರ ರಾಜ್ಯದ ಲೋಪದಿಂದ ವಿವೇಕವನ್ನು ಕಳುಕೊಂಡು ಕುಲಕ್ಷಯದಿಂದ ಆಗುವಂತಹ ಆಗಬಹುದಾಗಿರ್ತಕ್ಕಂಥ ಹಾನಿಯನ್ನಾಗಲಿ ಮಿತ್ರದ್ರೋಹದಿಂದ ಆಗಬಹುದಾದಂತಹ ಪಾಪವನ್ನಾಗಲಿ ಇದ್ಯಾವುದನ್ನು ಕೂಡ ತಿಳಿಯದೇ ಇದ್ದವರಾಗಿದ್ದಾರೆ ರಾಜ್ಯ ಲೋಭೋಪಹತಚೇತಃ ಅಂದರೆ ನಷ್ಟ ಧರ್ಮ ಜ್ಞಾನ ಅಂತ ಅಂದರೆ ಅವರು ಆ ಜ್ಞಾನವನ್ನೇ ಕಳ್ಕೊಂಡಿದ್ದಾರೆ ದೋಷಂ ಅಂದರೆ ಪಾತಕಂ ನ ಪಶ್ಯಂತೀ ಲೋಭದಿಂದ ಭ್ರಷ್ಟಚಿತ್ತರಾಗಿರ್ತಕ್ಕಂಥ ಈ ಎಲ್ಲ ಜನರು ಕುಲಕ್ಷಯದಿಂದ ಆಗುವಂತಹ ದೋಷವನ್ನು ಮತ್ತು ಮಿತ್ರ ದ್ರೋಹದ ಪಾಪವನ್ನ ನೋಡುವುದಿಲ್ಲ ಆದ್ರು ಅಥವಾ ಪರಿಗಣನೆ ಮಾಡಲ್ಲ ಅಂತಾದರೂ ಕುಲಕ್ಷಯ ಅಥವಾ ಪಾಪ ಮಿತ್ರ ಮಿತ್ರದ್ರೋಹಾದಿಗಳನ್ನು ಸಂಹಾರ ಮಾಡಿರ್ತಕ್ಕಂಥ ಪಾಪ ಇವುಗಳನ್ನು ತಿಳಿದಿರುವಂತಹ ನಾವುಗಳು ಈ ಪಾಪಕರ್ಮದಿಂದ ಯುದ್ಧದಿಂದ ಹಿಂದೆ ಸರಿಯಲು ಯಾಕೆ ವಿಚಾರ ಮಾಡಬಾರ್ದು ಕುಲದ ನಾಶದಿಂದ ಸನಾತನವಾಗಿರ್ತಕ್ಕಂಥ ಪರಂಪರಾಗತ ಕುಲೋಚಿತ ಧರ್ಮಗಳು ಕುಲಧರ್ಮಗಳು ನಾಶ ಆಗ್ತವೆ ಧರ್ಮ ನಾಶ ಆದ ನಂತರದಲ್ಲಿ ಆ ಕುಲದಲ್ಲಿ ಪಾಪವು ಅಧರ್ಮವು ಅಳಿದುಳಿದಿರ್ತಕ್ಕಂಥ ಎಲ್ಲ ಕುಲವನ್ನು ಕೂಡ ಆವರಿಸಿಬಿಡತ್ತೆ ಕುಲಧರ್ಮ ಅಂದರೆ ಕ್ಷತ್ರಿಯಾದಿ ಕುಲಧರ್ಮ ವರ್ಣಾಶ್ರಮ ಧರ್ಮ ಸನಾತನಾ ಅಂದರೆ ಪರಂಪರಾ ಪ್ರಾಪ್ತಃ ಅವಶಿಷ್ಟಿ ಕುಲಧರ್ಮೋ ಅಭಿಭವತಿ ಅಧರ್ಮ ಕುಲವ ಕುಲದಲ್ಲಿ ಆವರಿಸ್ತು ಅಂತಾದರೆ ಕುಲಸ್ತ್ರೀಯರು ಕೆಟ್ಟ ಹೋಗ್ತಾರೆ ಸ್ತ್ರೀಯರು ಕೆಟ್ಟಾಗ ವರ್ಣಸಾಂಕರ್ಯ ಅನ್ನೋದು ಉಂಟಾಗತ್ತೆ ಜಾಂತಿ ಸಾಂಕರ್ಯದಿಂದ ಕುಲನಾಶಕರಿಗೂ ಮತ್ತು ಕುಲಕ್ಕೂ ಏಕಕಾಲದಲ್ಲಿ ನರಕನೆ ಆಗತ್ತೆ ಆದ್ದರಿಂದ ಈ ಕುಲನಾಶಕರ ಪಿತೃಗಳು ಪಿಂಡ ಪ್ರಧಾನ ಜಲತರ್ಪಣ ಮೊದಲಾದವುಗಳಿಂದ ರಹಿತರಾಗಿ ನರಕದಲ್ಲಿ ನಿಶ್ಚಯವಾಗಿ ಬಿಡ್ತಾರೆ ಲುಪ್ತ ಪಿಂಡೋದಕ ಕ್ರಿಯಾಹಾನ್ ಎಲ್ಲ ಪುರುಷರು ಸತ್ತು ಅವರಿಗೆ ಶ್ರದ್ಧಾದಿಗಳನ್ನು ಮಾಡಿ ತರ್ಪಣಾದಿಗಳನ್ನು ಪಿಂಡ ಪ್ರದಾನ ಇತ್ಯಾದಿ ಎಲ್ಲ ಮಾಡೋರು ಯಾರು ಯಾರೂ ಇಲ್ಲ ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಮಹಾ ಅನರ್ಥ ಇದೆ ಪುತ್ರ ಪ್ರವೃತ್ತಾದಿ ಸಂತಾನವು ಕೂಡ ನರಕವನ್ನು ಹೊಂದುವಂತೆ ಆಗತ್ತೆ ಇಂತಹ ಕುಲಜ್ಞಾನಂ ಕುಲನಾಶಕರ ಪಿತೃಗಳು ಕೂಡ ಪಿಂಡರಹಿತರಾಗಿ ತರ್ಪಣಾದಿಗಳಿಂದಲೂ ವಂಚಿತರಾಗಿ ಅದಪ್ಪತನವನ್ನು ಹೊಂದುವಂತೆ ಆಗತ್ತೆ ಇಷ್ಟೆಲ್ಲ ಅನರ್ಥಗಳಾಗ್ತಾ ಇದೆ ದೋಷೈತೈ ಕುಲಜ್ಞಾನ ವರ್ಣಸಂಕರಕಾರಕೈ ಉತ್ಪಾದ್ಯಂತೆ ಜಾತಿಧರ್ಮ ಕುಲಧರ್ಮ್ ಶಾಶ್ವತ ವರ್ಣಸಾಂಕರ್ಯಕ್ಕೆ ಕಾರಣರಾಗಿರ್ತಕ್ಕಂಥ ಕುಲನಾಶಕರ ಈ ಅಪರಾಧಗಳಿಂದ ದೋಷಗಳಿಂದ ಶಾಶ್ವತವಾಗಿರ್ತಕ್ಕಂಥ ಜಾತಿಧರ್ಮಗಳು ಮತ್ತು ಕುಲ ಸಂಪ್ರದಾಯಗಳು ಆಚಾರಗಳು ಕೂಡ ಎಲ್ಲವೂ ಕೆಟ್ಟಾಳ ಹೋಗುತ್ತೆ ಉತ್ಪನ್ನ ಕುಲಧರ್ಮ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಬವೀತಿಯನುಶುಶ್ರುಮ ಕುಲ ಜಾತಿ ಧರ್ಮಗಳನ್ನೆಲ್ಲ ಕಳ್ಕೊಂಡಿರ್ತಕ್ಕಂಥ ಮನುಷ್ಯರಿಗೆ ನರಕವಾಸ ನಿಶ್ಚಿತ ಅಂತ ನಾನು ಈಗಾಗಲೇ ಯುದ್ಧ ನಡೆದರೆ ಆಗಬಹುದಾಗಿರ್ತಕ್ಕಂಥ ಅನರ್ಥಗಳನ್ನೆಲ್ಲ ಹೇಳಿ ಅರ್ಜುನ ತನ್ನ ಮಾತನ್ನು ಉಪಸಂಹಾರ ಮಾಡ್ತಾನೆ ಜಾತಿ ಧರ್ಮ ಅಂದರೆ ಕ್ಷತ್ರಿಯ ಮೊದಲಾಗಿರ್ತಕ್ಕಂಥ ಜಾತಿ ನಿಮಿತ್ತನಾಗಿರ್ತಕ್ಕಂಥ ಧರ್ಮಗಳು ಮತ್ತು ಕುಲಧರ್ಮಗಳು ಶಾಶ್ವತ ಅಂದರೆ ಪರಂಪರಾ ಪ್ರಾಪ್ತವಾಗಿರ್ತಕ್ಕಂಥದ್ದು ಅನುಷುಶ್ರಮ ತಾವು ಮಾಡಿರ್ತಕ್ಕಂಥ ಪಾಪಗಳಿಗೆ ಪಳಸ್ತಿತ್ತವನ್ನು ಮಾಡಿಕೊಳ್ಳದೆ ಪಶ್ಚಾತ್ತಾಪವನ್ನೂ ಪಡೆದೆ ಪಾಪ ಕರ್ಮಗಳಲ್ಲಿಯೇ ನಿರತರಾಗಿರ್ತಕ್ಕಂಥ ಮನುಷ್ಯರು ಘೋರವಾಗಿರ್ತಕ್ಕಂಥ ನರಕಾದಿಗಳನ್ನು ಹೊಂದುತ್ತಾರೆ ಅಂತ ಹಿರಿಯರು ಆಡಿರತಕ್ಕಂಥ ಮಾತುಗಳನ್ನೆಲ್ಲ ಕೇಳಿ ತಿಳಿದಿದ್ದೀನಿ ವಾಕ್ಯಗಳನ್ನು ಕೇಳಿ ತಿಳ್ಕೊಂಡಿದ್ದೀನಿ ಪಶ್ಚಾತ್ತಾಪ ಅಂದರೆ ಕೃತೆ ಪಾಪೆ ಅನುತಾಪೋ ಪುಂಸ ಪ್ರಜಾಯತೆ ಕಾರ್ಯಾದ ನಂತರದಲ್ಲಿ ಅದಕ್ಕಾಗಿ ಪರಿತಾಪ ಬಿಡೋದು ಅಂತ ಯುದ್ಧದಿಂದ ಭಾರಿ ಪ್ರಮಾಣದ ಕುಲನಾಶ ಅನ್ನೋದಾಗತ್ತೆ ಕುರುಕ್ಷೇತ್ರದಲ್ಲಿ ಪ್ರತಿ ಮನೆಯಿಂದ ಹೆಂಗಸರು ಮಕ್ಕಳು ವೃದ್ಧರನ್ನು ಹೊರತುಪಡಿಸಿದ್ರೆ ಅಶಕ್ತರನ್ನು ಹೊರತುಪಡಿಸಿದ್ರೆ ಎಲ್ಲರೂ ವಿಶೇಷ ಪ್ರಮಾಣದಲ್ಲಿ ಸೈನ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಇವರೆಲ್ಲರ ನಾಶದಿಂದ ಅಪಾರ ಸಂಖ್ಯೆಯ ಪುರುಷರ ಹಾನಿ ಅನ್ನೋದಾಗತ್ತೆ ನಿರುಪಾಯವಾಗಿ ಅನ್ಯ ಮಾರ್ಗ ಇಲ್ಲದೆ ಸ್ತ್ರೀಯರು ಆ ಶತ್ರುಗಳ ಬಲಾತ್ಕಾರಕ್ಕೆ ಗುರಿ ಆಗಬೇಕಾಗತ್ತೆ ಸ್ತ್ರೀಯರು ತಪ್ಪುದಾರಿ ತುಳಿಯುವಂತಹ ಪ್ರಸಂಗ ಬರುತ್ತೆ ತುಳಿಲಿಕ್ಕೆ ಅವಕಾಶ ಆಗತ್ತೆ ತಪ್ಪುದಾರಿಯನ್ನು ಇದರಿಂದ ಏನಾಗತ್ತೆ ವರ್ಣಸಾಂಕರ ಅನ್ನೋದಾಗತ್ತೆ ವರ್ಣ ಸಾಂಕರ್ಯ ಆಗತ್ತೆ ಲೋಕವ್ಯವಸ್ಥೆ ಅಸ್ತವ್ಯಸ್ತ ಆಗಬಹುದು ಅನೀತಿ ಅನಾಚಾರಗಳ ತಾಂಡವಾಡ್ಬೋದು ಇದೆಲ್ಲವೂ ಕೂಡ ಅರ್ಜುನನ ಆತಂಕ ಎರಡನೇ ಮಹಾಯುದ್ಧ ಆದ ನಂತರದಲ್ಲಿ ಇದೇ ರೀತಿಯಾಗಿ ಆಗಿತ್ತು ಅಂತ ಚರಿತ್ರೆ ತಿಳಿಸುತ್ತೆ ಹೀಗೆ ವೈಯಕ್ತಿಕವಾಗಿ ಐಹಿಕವಾಗಿ ಪಾರತ್ರಿಕ ಸುಖಗಳಿಗೆ ವಿಘಾತಕಾರಿಯು ಹಾನಿಕರವು ವ್ಯವಸ್ಥಾ ದೃಷ್ಟಿಯಿಂದ ನೋಡಿದಾಗ ಸಮಾಜಘಾತುಕವೂ ಆಗಿರ್ತಕ್ಕಂಥ ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಅರ್ಜುನ ತನ್ನ ವಾದವನ್ನು ಮನ್ನನೆ ಮಾಡ್ತಾನೆ ತನ್ನ ಹಠವನ್ನು ಪಟ್ಟನ್ನು ಸಡಿಸೋದೇ ಇಲ್ಲ ಬಿಡೋದೇ ಇಲ್ಲ ಧರ್ಮವನ್ನು ತೊರೆದ ಕುಲಧರ್ಮಗಳಲ್ಲಿ ಅಧರ್ಮಗಳು ಮುತ್ತುತ್ತವೆ ಅಧರ್ಮದ ತುಳಿತಕ್ಕೆ ಸಿಕ್ಕು ಕುಕುಲ ಸ್ತ್ರೀಯರು ಪತಿತೆಯರಾಗ್ತಾರೆ ಪತಿತಯ ಆಗಿರ್ತಕ್ಕಂಥ ಸ್ತ್ರೀಯರಿಂದ ವರ್ಣಸಾಂಕರ್ಯ ಅನ್ನೋದಾಗತ್ತೆ ಆದ್ದರಿಂದ ಕುಲಕ್ಕೂ ಕುಲವನ್ನು ಗಳಿಸಿದವರಿಗೂ ನರಕ ಪ್ರಾಪ್ತಿ ಅನ್ನೋದಾಗತ್ತೆ ಜೊತೆಗೆ ಅವರೆಲ್ಲರ ಪಿತೃಗಳಿಗೆ ತರ್ಪಣ ಶ್ರದ್ಧಾದಿಗಳು ಲೋಪ ಆಗಿ ಕೂಡ ನರಕದಲ್ಲಿ ಬೀಳುವಂತೆ ಆಗತ್ತೆ ತಮಗೆ ಮಾತ್ರ ಅಲ್ಲ ಯುದ್ಧದಿಂದ ಸಮಾಜಕ್ಕೂ ಕೂಡ ಅಪಾರ ಪ್ರಮಾಣದ ಹಾನಿ ಅನ್ನೋದು ತಪ್ಪಿದ್ದಲ್ಲ ಯುದ್ಧದಲ್ಲಿ ಸಾಯುವಂತಹ ಜನರ ನೋವು ದುಃಖ ಒಂದು ಕಡೆ ಆದರೆ ಸಾಯದೆ ಬದುಕಿ ಉಳಿದ ಜನರ ನೋವು ದುಃಖ ಮತ್ತೊಂದು ಕಡೆ ಅದರಲ್ಲೂ ಇಹಲೋಕದ ದುಃಖ ಭವಣೆ ಒಂದು ರೀತಿಯಾದರೆ ಪರಲೋಕದ ದುಃಖ ನೋವು ಭವಣೆ ಇನ್ನೊಂದು ರೀತಿಯಾಗಿ ಇರುತ್ತೆ ಜನರ ಜೊತೆ ಕುಲಗಳ ನಾಶ ಕುಲಧರ್ಮಗಳ ನಾಶ ಅದರಿಂದ ಅಧರ್ಮಗಳ ಪ್ರವೇಶ ಅದಕ್ಕೆ ಕುಲಸ್ತ್ರೀಯರ ಬಲಿಯಾಗುವಿಕೆ ಅದರಲ್ಲಿ ವರ್ಣಸಾಂಕರ್ಯ ಅದರಿಂದ ಕುಲ ಮತ್ತು ಕುಲನಾಶಕರಿಗೂ ನರಕ ಪ್ರಾಪ್ತಿ ಒಟ್ಟಿನಲ್ಲಿ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ನರಕ ಅನ್ನೋದಾಗ್ತಾ ಇದೆ ಆದ್ರಿಂದ ನಾ ಯುದ್ಧ ಮಾಡೋದಿಲ್ಲ ಯುದ್ಧ ಮಾಡಿದವರ ಸಂಖ್ಯೆ ಅಪಾರ ಅಗಣಿತ ಆದರೆ ಅರ್ಜುನನಂತೆ ದುಷ್ಪರಿಣಾಮಗಳ ಬಗ್ಗೆ ಚಿಂತನೆ ಮಾಡಿದವರು ವಿರಳ ಎಲ್ಲೋ ಬೆರಳಿಕೆಯಷ್ಟು ಮಾತ್ರ ಯುದ್ಧಕ್ಕಿಂತಲೂ ಅದರ ದುಷ್ಪರಿಣಾಮಗಳು ಹೆಚ್ಚು ಆಘಾತಕಾರಿ ಹಣಕಾಸುಗಳ ನಷ್ಟವನ್ನೇನೋ ತುಂಬಬೋದು ಕಾಂಪನ್ಸೇಟ್ ಮಾಡ್ಬೋದು ಆದರೆ ಧರ್ಮ ನಾಶದ ಅನರ್ಥವನ್ನು ಎಂದೂ ಸರಿದೂಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಈ ಪ್ರಸಂಗದಿಂದ ನೀತಿ ಏನು ಯುದ್ಧ ಮಾಡಬಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಸಾಧ್ಯವಾದಷ್ಟು ಅವರಿಂದ ದೂರ ಇರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅವರನ್ನು ದೂರ ಇಡೋದಕ್ಕೆ ಪ್ರಯತ್ನ ಮಾಡಬೇಕು ಅರ್ಜುನನ ಶ್ರೇಷ್ಠತೆ ಅವನ ಧಾರ್ಮಿಕ ಮತ್ತು ಸಾಮಾಜಿಕ ಕಳಕಳಿಯನ್ನು ಎತ್ತಿ ತೋರಿಸ್ತಾ ಇದೆ ಅರ್ಜುನನಿಗೆ ಯುದ್ಧ ಮಾಡೋದು ಗೊತ್ತು ಅದರ ದುಷ್ಪರಿಣಾಮಗಳ ಬಗ್ಗೆಯೂ ಸ್ಪಷ್ಟವಾಗಿರ್ತಕ್ಕಂಥ ಜ್ಞಾನ ಅಥವಾ ತಿಳುವಳಿಕೆ ಅನ್ನೋದಿದೆ ಆದರೆ ದುರ್ಯೋಧನನಿಗೆ ಧರ್ಮ ಯುದ್ಧ ಯುದ್ಧದ ದುಷ್ಪರಿಣಾಮ ಇದು ಯಾವುದರ ಬಗ್ಗೆ ಕಿಂಚಿತ್ತೂ ಜ್ಞಾನ ಆಗಲಿ ತಿಳುವಳಿಕೆ ಆಗಲಿ ಇಲ್ಲವೇ ಇಲ್ಲ ಯುದ್ಧನೇ ಅನಿವಾರ್ಯ ಅಂತಾದರೆ ತಮ್ಮ ಅಥವಾ ಶತ್ರುಗಳ ವಿನಾಶ ಅನ್ನೋದು ಖಚಿತ ತಾವು ಉಳಿದು ಅವರು ಸಾಯೋದು ಅಥವಾ ಅವರು ಉಳಿದು ತಾವು ಸಾಯೋದು ಎರಡರಲ್ಲಿ ಅರ್ಜುನನ ಎರಡ ಅರ್ಜುನನಾದವನು ಅರ್ಜುನ ಎರಡನೆಯನ್ನು ಅಂದರೆ ಅವರು ಉಳಿದು ತಾವು ಸಯೋದು ಹಿತ ಅಂತ ತಾನದನ್ನು ಆಯ್ಕೆ ಮಾಡ್ಕೊತಾನೆ ತಾವು ಸಾಯೋದು ಅಂದರೆ ಶತ್ರುಗಳನ್ನು ಕೊಲ್ಲದೇ ಇರೋದು ಇದರ ಪ್ರಯೋಜನ ಕೊಲ್ಲುವ ಪಾಪ ನಮಗೆ ತಟ್ಟೋದಿಲ್ಲ ಸದ್ಗತಿಯೂ ಪ್ರಾಪ್ತಿಯಾಗತ್ತೆ ವೀರಮರಣ ಅಂತ ಆಗತ್ತೆ ಅನ್ನೋದು ಅರ್ಜುನನ ಅಭಿಪ್ರಾಯ ಅರ್ಜುನನ ಈ ನಿರ್ಧಾರಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಬಂಧು ಬಾಂಧವರ ಮೇಲಿನ ಅಪಾರವಾಗಿರ್ತಕ್ಕಂಥ ಕಾರುಣ್ಯ ದಯ ಅನುಕಂಪ ಮತ್ತು ಸಾಮಾಜಿಕ ಕಳಕಳಿ ಮತ್ತು ಧಾರ್ಮಿಕ ಪ್ರಜ್ಞೆ ದುರ್ಯೋಧನನ ನಿಲುವಿಗೆ ಕಾರಣ ಯಾವುದು ಮೂಲ ಕಾರಣ ಅಂದರೆ ದುರಾಸೆ ಮತ್ತು ರಾಜ್ಯಾಧಿಕಾರ ಲೋಭ ತನಗಾಗಿ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡೋದಕ್ಕೆ ಹಿಂಜರಿಯಿದೆ ಇರ್ತಕ್ಕಂಥ ದುರ್ಯೋಧನ ಅದೇ ಪರರಿಗಾಗಿ ಬೇರೆಯವರಿಗಾಗಿ ಪ್ರಾಣತ್ಯಾಗ ಮಾಡಲಿಕ್ಕೂ ಸಿದ್ಧನಾಗಿರುವಂಥ ಅರ್ಜುನ ದುರ್ಯೋಧನನದ್ದು ಆಸುರಿ ಸಂಪತ್ತು ಅರ್ಜುನನದ್ದು ದೈವೀ ಸಂಪತ್ತು ಇದು ದುರ್ಜೋ ದುರ್ಯೋಧನ ಮತ್ತು ಅರ್ಜುನನಾಗಿರ್ತಕ್ಕಂಥ ವೈಲಕ್ಷಣ್ಯ ಅಹೋಬತ ಮಹತ್ ಪಾಪಂ ಕರ್ತು ವ್ಯವಸಿತ ವಯಂ ಯದ್ರಾಜ್ಯಸುಖೋಭೇನ ಹಂತಂ ಸ್ವಜನ ಮುದ್ಯತಃ ರಾಜ್ಯಸುಖೋಭದಿಂದ ನಾವು ಈಗೇನಾದರೂ ಬಂಧು ಜನರನ್ನು ಕೊಲ್ಲಲು ಸಜ್ಜಾಗಿದ್ದೇವೆ ಹೊಟ್ಟಿದ್ದೇವೆ ಅಂದರೆ ಮಹತ್ತರವಾಗಿರ್ತಕ್ಕಂಥ ಈ ಪಾಪಕೃತ್ಯವನ್ನು ನಾವು ಮಾಡಲಿಕ್ಕೆ ಮುಂದಾಗಿದ್ದೀವಿ ಅಂತಲೇ ಅರ್ಥ ಯದಿ ಮಾಮ ಪ್ರತೀಕಾರ ಅಶಸ್ತ್ರ ಶಸ್ತ್ರ ಧಾರ್ಥ ರಾಷ್ಟ್ರರಣೇ ಹನ್ಯ ಸ್ತನ್ಮೆ ಕ್ಷೇಮತರಂ ಭವೇತ್ ಯಾವುದೇ ಪ್ರತೀಕಾರವನ್ನು ಮಾಡದೆ ಶಸ್ತ್ರವನ್ನು ಧಾರಣೆ ಮಾಡದೆ ಸುಮ್ಮನೆ ನಿಂತಿರ್ತಕ್ಕಂಥ ನನ್ನನ್ನು ಶಸ್ತ್ರಾಸ್ತ್ರಗಳಿಂದ ಕೌರವರು ಯುದ್ಧದಲ್ಲಿ ಕೊಂದರೆ ನಮಗೆ ಕ್ಷೇಮಕರ ಅನ್ನೋದಾಗತ್ತೆ ಅಂತ ಹೇಳ್ತಾನೆ ಅರ್ಜುನ ಅತ್ಯಂತ ಕ್ಷೇಮತರಂ ನನಗೆ ಅತ್ಯಂತ ಹಿತವಾದದ್ದು ಆ ರೀತಿ ನಾನು ಬಂಧುಗಳನ್ನು ಕೊಂದ ದೋಷನೂ ಬರೋದಿಲ್ಲ ಣರಂಗದಲ್ಲಿ ಸತ್ತಿದ್ರಿಂದ ಸದ್ಗತಿಯೂ ಪ್ರಾಪ್ತಿಯಾಗತ್ತೆ ಅಂತ ಅರ್ಜುನನ ಅಭಿಪ್ರಾಯ ಸಂಜಯ ಉಚೇ ಇವ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾಶತ್ ವಿಸೃಜ ಸಶರ ಚಾಪ ಶೋಕ ಸಂವಿಘ್ನ ಮಾನಸ ಸಂಖ್ಯೆ ಅಂದರೆ ರಣೇ ರಂಗದಲ್ಲಿ ರಥೋಪಸ್ಥೆ ಅಂದರೆ ರಥಮಧ್ಯೆ ಉಪಾಶತ್ ಕಥ ಉಪಾಶತ್ ಅಂದರೆ ಶೋಕೇನ ಕಂಪಿತಚಿತ್ತ ಆಸನ್ ಸಶರಂ ಚಾಪಂ ವಿಸೃಜಿ ಹೀಗೆ ಅರ್ಜುನ ದುಃಖದಿಂದ ಉದ್ವಿಗ್ನನಾಗಿರ್ತಕ್ಕಂಥ ಮನಸ್ಸಿನಿಂದ ರತದ ಮಧ್ಯೆ ಎದೆಗುಂದಿ ಕೂತ್ಕೊತಾನೆ ಬಿಲ್ಲು ಬಾಣಗಳನ್ನೆಲ್ಲ ಕೆಳಗಿಡ್ತಾನೆ ಆ ರಣರಂಗದಲ್ಲಿ ರಥದ ಮಧ್ಯೆ ಸುಮ್ಮನೆ ನಿಶ್ಚೇಷ್ಟನಾಗಿ ಕುಳಿತು ಹೀಗೆ ಶಸ್ತ್ರತ್ಯಾಗ ಮಾಡುವ ಮಾತನ್ನು ಇದುವರೆಗೆ ಹೇಳಿರ್ತಕ್ಕಂಥ ಅರ್ಜುನ ಶಸ್ತ್ರತ್ಯಾಗವನ್ನು ಮಾಡಿಯೇ ಬಿಟ್ಟ ಖಿನ್ನ ಮನಸ್ಕನಾಗಿ ಸುಮ್ಮನೆ ಕೂತುಬಿಟ್ಟ ಅರ್ಜುನನ ಆ ಯುದ್ಧ ಮಾತು ಬಾಯಿಂದ ಅಂದರೆ ತುದಿನಾಲಿಗೆಯಿಂದ ಬರದೆ ಹೃದಯದಿಂದ ಬಂದಿತು ಆದ್ದರಿಂದ ಬಾಯಿಂದ ಆಡಿದನ್ನ ಕೃತಿ ರೂಪದಲ್ಲಿ ನಡೆಸಿ ತೋರಿಸಿದ ಅರ್ಜುನ ಯಾರು ಎಷ್ಟೆಷ್ಟು ಉಪದೇಶ ಮಾಡಿದ್ರೂ ಯುದ್ಧ ನಿಲ್ಲಿಸದೇ ಇರ್ತಕ್ಕಂಥವನು ದುಷ್ಟ ದುರ್ಯೋಧನ ಯಾರು ಎಷ್ಟೇ ಉಪದೇಶ ಮಾಡಿದರೂ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಉಪದೇಶವನ್ನು ಮಾಡಿದರೂ ಕೂಡ ಯುದ್ಧವನ್ನು ಮಾಡಲಿಕ್ಕೆ ಒಪ್ಪದೇ ಇರ್ತಕ್ಕಂಥ ಅರ್ಜುನ ಹೀಗೆ ಎರಡು ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವಗಳು ಹೀಗೆ ಅರ್ಜುನನಿಗೆ ಮೋಹ ಅಥವಾ ಅಜ್ಞಾನ ಕವಿದಿದ್ರಿಂದ ಆಗಿರುವಂತಹ ಕ್ರಿಯೆ ಆದರೆ ದುಷ್ಟದುರ್ಯೋಧನದ್ದು ಸ್ವರೂಪಭೂತವಾಗಿರತಕ್ಕಂಥ ಸ್ವಭಾವ ಅರ್ಜುನನ ಈ ನಿರ್ಧಾರ ಅನ್ನೋದು ಆಕಸ್ಮಿಕ ಮೋಹ ಕವಿದಿದ್ರಿಂದ ಆಗಿದ್ದು ಆದ್ದರಿಂದ ಭಗವಂತನ ಉಪದೇಶದಿಂದ ಮೋಹವನ್ನು ದೂರ ಮಾಡಿದ ನಂತರದಲ್ಲಿ ಕರ್ತವ್ಯ ಕರ್ಮದಲ್ಲಿ ಅರ್ಜುನ ಪುನಃ ಕೃಷ್ಣನ ಕೃಪೆಯಿಂದ ತನ್ನನ್ನು ತಾನು ತೊಡಗಿಸ್ಕೊಂಡ ಒಟ್ಟಿನಲ್ಲಿ ಅರ್ಜುನ ವಿಷಾದ ಯೋಗದ ಮಹಾ ತಾತ್ಪರ್ಯವನ್ನು ನೋಡೋದಾದರೆ ಸಾವು ನೋವುಗಳು ಗುರು ಹಿರಿಯರ ಸಾವು ವಿರಹ ಮೊದಲಾಗಿರ್ತಕ್ಕಂಥ ನಾನಾ ಕಾರಣಗಳಿಂದ ಇಹಲೋಕದಲ್ಲಿ ಯುದ್ಧದಿಂದ ಯಾವುದೇ ಪ್ರಯೋಜನ ಇಲ್ಲ ಬಂಧುಗಳ ಜ್ಞಾನಿಗಳ ಗುರುಗಳ ಇವರೆಲ್ಲರ ಹತ್ಯೆಯಿಂದ ಪರಲೋಕದ ಪ್ರಯೋಜನವೂ ಇಲ್ಲ ಯಾಕೆ ಅಂತೇಳಿದ್ರೆ ಬ್ರಹ್ಮ ಹತ್ಯಾದಿ ದೋಷ ಪಾಪವೇ ನಮಗೆ ಪ್ರತಿಬಂಧಕ ಅಂತ ಅನಿಸ್ಕೊಂಡು ಪರಲೋಕದ ಸುಖವೂ ದೊರೆಯೋದಿಲ್ಲ ಆದ್ದರಿಂದ ಇಹ್ಯಪರ ಎರಡೂ ಕಡೆ ಸುಖ ಇಲ್ಲ ಅಂತ ಆಗತ್ತೆ ಇನ್ನೊಂದು ಕಾರಣ ಯುದ್ಧದಲ್ಲಿ ಪುರುಷರ ಅಪಾರ ಸಂಖ್ಯೆಯ ಮರಣ ಆಗತ್ತೆ ಅದರಿಂದ ಧರ್ಮನಾಶ ಆಗತ್ತೆ ಅಧರ್ಮ ಅನ್ನೋದು ತಾಂಡವಾಡಲಿಕ್ಕೆ ಪ್ರಾರಂಭ ಆಗತ್ತೆ ಕುಲಿಯನ ಸ್ತ್ರೀಯರು ಬಲಾತ್ಕಾರವಾಗಿ ಅನಿವಾರ್ಯವಾಗಿ ಜಾತಿಪ್ರಷ್ಟರಾಗುವಂಥ ಸಂದರ್ಭ ಬರುತ್ತೆ ವರ್ಣ ಸಾಂಕರ್ಯ ಅನ್ನೋದಾಗ್ತಾ ಇದೆ ಇದೆಲ್ಲದರಿಂದ ಅವರಿಗೂ ಪಿತೃಗಳಿಗೂ ಮತ್ತಕ್ಕೆ ಅದಕ್ಕೆ ಪರಂಪರೆಯಲ್ಲಿ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನರಕಾದಿ ಲೋಕಗಳ ಪ್ರಾಪ್ತಿನೇ ಆಗತ್ತೆ ಇದ್ಯಾವುದೂ ಕೂಡ ತಪ್ಪಿದ್ದಲ್ಲ ಹೀಗೆ ಇಹ ಮತ್ತು ಪರ ಎರಡರಲ್ಲೂ ಅನರ್ಥಕ್ಕೆ ಕಾರಣ ಆಗುವಂತಾ ಇಂತಹ ಯುದ್ಧ ಅನ್ನೋದು ತ್ಯಾಜ್ಯ ಇತ್ಯಾದಿ ಎಲ್ಲವೂ ಕೂಡ ಅರ್ಜುನನ ಮಾತಿನ ತಾತ್ಪರ್ಯ ಅರ್ಜುನ ತನ್ನ ತಾನು ಮತ್ತಷ್ಟು ಸಮರ್ಥನೆ ಮಾಡ್ಕೋತಾನೆ ಯುದ್ಧ ತ್ಯಾಗ ಮಾಡಿದರೆ ಜನರು ಸಾಯೋದಿಲ್ಲ ಧರ್ಮ ನಾಶ ಆಗೋದಿಲ್ಲ ಅಧರ್ಮ ಪ್ರವೇಶ ಆಗೋದಿಲ್ಲ ಕುಲೀನ ಸ್ತ್ರೀಯರು ಕೆಡುವ ಅಥವಾ ಬಲಾತ್ಕಾರಕ್ಕೆ ಒಳಗಾಗುವಂತಹ ಯಾವುದೇ ಹೀನಾಯ ಪರಿಸ್ಥಿತಿಯು ಬರೋದಿಲ್ಲ ವರಣ ವರ್ಣಸೌಂದರ್ಯವೂ ಆಗೋದಿಲ್ಲ ಪಿತೃಗಳ ನರಕಕ್ಕೆ ಬೀಳೋದೂ ಇಲ್ಲ ತನಗೂ ನರಕ ಪ್ರಾಪ್ತಿ ಆಗೋದಿಲ್ಲ ಆದ್ರಿಂದ ಯುದ್ಧ ಬೇಡ ಅನ್ನೋದು ಅರ್ಜುನನ ವಾದದ ಸಾರಾಂಶ ಅರ್ಜುನನ ಈ ಮಾತುಗಳನ್ನೆಲ್ಲ ಕೇಳಿದ್ರೆ ಅದು ಅಗ್ರಹ್ಯ ಅಂತ ಕಂಡ್ರು ಕೂಡ ಸ್ವಜನರ ಉಳಿವಿಗಾಗಿ ತಾನು ರಾಜ್ಯ ತ್ಯಾಗ ಮಾಡ್ತೀನಿ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಜುನನ ಧರ್ಮನಾಶಗಳ ಬಗ್ಗೆ ತೋರುವಂತಹ ಆತಂಕದ ಮನಸ್ಥಿತಿ ತಾನು ಮಾಡುವಂತಹ ಕಾರ್ಯ ಶ್ರೇಯಸ್ಕರವಾಗಿರಬೇಕು ಅನ್ನೋ ಔದಾರ್ಯದ ದೃಷ್ಟಿ ಇತರರು ಅಥವಾ ಬೇರೆಯವರು ಅನ್ಯಾಯ ಮಾಡಿದರೂ ತಾವು ಮಾತ್ರ ಧರ್ಮವನ್ನ ತೊರಿಬಾರ್ದು ಅನ್ನೋ ಧರ್ಮದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಜ್ಞಾನ ಅಥವಾ ಪರಿಕಲ್ಪನೆ ತಿಳುವಳಿಕೆ ಧರ್ಮ ವಿವೇಕ ಯುದ್ಧದಿಂದ ಆಗುವಂತಹ ಅನರ್ಥಗಳನ್ನು ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಅರ್ಜುನ ಪ್ರಕಟಪಡಿಸುವಂತಹ ವಿಚಾರ ಕೌಶಲ್ಯ ಮತ್ತು ದೂರದೃಷ್ಟಿ ಸ್ವರ್ಗ ನರಕಗಳನ್ನು ಒಪ್ಪುವಂತಹ ಅಸ್ಥಿಕ ಮನೋಧರ್ಮದ ಬುದ್ಧಿ ಸ್ತ್ರೀಯರು ಬಲಾತ್ಕಾರವಾಗಿ ಅನಿವಾರ್ಯವಾಗಿ ಕೆಟ್ಟು ವರ್ಣಸಾಂಕರ್ಯ ಆಗತ್ತೆ ಅನ್ನೋ ಸಾಮಾಜಿಕ ಪ್ರಜ್ಞೆ ಅಥವಾ ಕಳಕಳಿ ಶ್ರಾದ್ದ ಪಿತೃತರ್ಪಣ ಮೊದಲಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇರುವಂತಹ ಆದರದ ಪ್ರವೃತ್ತಿ ಲೋಕದ ಒಳಿತಿಗಾಗಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಳ್ಳುವಂತಹ ಔದಾರ್ಯತೆ ಮತ್ತು ತನ್ನ ಮನಸ್ಸಿನ ಆತಂಕ ದುಃಖಗಳನ್ನು ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ಬಳಿ ತೋಡಿಕೊಳ್ಳುವಂತಹ ನಿವೇದನೆ ಮಾಡಿಕೊಳ್ಳುವಂತಹ ಸರ್ವಸಮರ್ಪಣಾಭಾವ ಇವುಗಳನ್ನೆಲ್ಲ ಕುಲಂಕುಶವಾಗಿ ವಿಚಾರ ಮಾಡಿದಾಗ ಅರ್ಜುನನ ಯೋಗ್ಯತೆಯ ಎತ್ತರ ಅವನ ವಿಚಾರ ಸರಣಿಯ ಪ್ರೌಢಿಮೆ ವೈಚಾರಿಕತೆ ಏನು ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗತ್ತೆ ಇಂತಹ ಎಲ್ಲ ಸದ್ಗುಣಗಳ ಸಮ್ಮಿಶ್ರಣ ಅಥವಾ ಮೇಲನ ಶ್ರೀಕೃಷ್ಣನಿಂದಲೇ ಗೀತೋಪದೇಶವನ್ನು ಕೇಳುವಂಥ ಅರ್ಹತೆ ಅಥವಾ ಸೌಭಾಗ್ಯಕ್ಕೆ ಕಾರಣ ಆಗತ್ತೆ ಭಗವದ್ಗೀತೆಯನ್ನು ಶ್ರವಣ ಮತ್ತು ಪಠಣಾದಿಗಳನ್ನು ಮಾಡಲಿಕ್ಕೂ ಸಾಧ್ಯ ಆಗತ್ತೆ ಇಂತಹ ಸದ್ಗುಣಗಳನ್ನು ಅಳವಡಿಸಿಕೊಂಡವರಿಗೆ ಅನ್ನೋದು ತಾತ್ಪರ್ಯ ಇನ್ನು ದುರ್ಯೋಧನ ಅವನ ಅವಗುಣಗಳ ದೋಷಗಳ ಬಗ್ಗೆ ಹೇಳೋದಾದರೆ ಶ್ರೀಕೃಷ್ಣನನ್ನೇ ಕಾಣದ ಯಥಾರ್ಥವಾಗಿ ನೋಡದೇ ಇರತಕ್ಕಂಥ ಅಂಧತ್ವ ಅಥವಾ ಕುರುಡತನ ತನಗಾಗಿಯೇ ಇತರ ಎಲ್ಲರೂ ಅನ್ನೋಂತಹ ಸ್ವಾರ್ಥದ ಮನೋಭಾವ ಸೇನೆಗಳ ಬಲಾಬಲವನ್ನು ತುಲನೆ ಮಾಡಿ ನೋಡಿದ ನಂತರವೂ ಭೀಷ್ಮಾಭಿರಕ್ಷಿತಂ ಮತ್ತು ಭೀಮಾ ವಿರಕ್ಷಿತಂ ಮಿತ್ಯಾದಿ ಎಲ್ಲ ನೋಡಿದ ನಂತರ ಯುದ್ಧ ಮಾಡುವಂತಹ ಹಠವನ್ನು ಚಲವನ್ನ ಕೈಬಿಡದೆ ಇರುವಂತಹ ಒಂಬತ್ತನ ಅಥವಾ ಮೂರ್ಖತನ ಹಿರಿಯರಾಗಿರ್ತಕ್ಕಂತಹ ಗುರುಗಳಾದ ದ್ರೋಣಾಚಾರ್ಯರನ್ನು ಪಶ್ಯ ನೋಡು ಅಂತ ಈ ರೀತಿಯಾಗಿ ನಿಭೋದ ತಿಳಿ ಅಂತ ಏಕವಚನದಲ್ಲಿ ಕಿಂಚಿತ್ತೂ ಆಚಾರ್ಯರು ಗುರುಗಳು ಅಂತ ಗೌರವವನ್ನು ಕೊಡದೆ ವ್ಯವಹಾರ ಮಾಡುವಂತಹ ಉದ್ದಟತನ ದ್ರೋಣಾಚಾರ್ಯರ ಸಲಹೆಯನ್ನು ನಿರೀಕ್ಷೆ ಮಾಡದೆ ತನಗೇ ತೋಚಿದ್ದನ್ನು ನಡೆಸುವ ಅಥವಾ ಅವರಿಗೆ ಸಲಹೆಯನ್ನು ಕೊಡುವಂತಾ ಮೂರ್ಖತನದ ಪರಮಾವಧಿಯ ಪರದರ್ಶನ ರಣರಂಗದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಇತ್ಯಾದಿ ಪ್ರಸಂಗಗಳಲ್ಲಿ ತಾನು ತೋರಿರುವಂತಹ ಮೂರ್ಖತನ ಹೀಗೆ ಎಲ್ಲ ಪ್ರಬಲ ದೋಷಗಳು ಕೂಡ ಅವನ ಬದುಕಿಗೆ ಸಂಚಕಾರವನ್ನು ತಂದಿತ್ತು ಪ್ರತಿ ಪ್ರತಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಅಪೇಕ್ಷೆ ಮಾಡುವಂತಹ ಪರಮ ಸಾತ್ವಿಕ ಪ್ರವೃತ್ತಿ ಬಂಧು ಬಾಂಧವರನ್ನು ಅಂತಹ ಯುದ್ಧದಂತಹ ಜಟಿಲ ಪ್ರಸಂಗದಲ್ಲೂ ಗುರುತಿಸಿ ಗೌರವಿಸುವಂತಹ ಮನೋಧರ್ಮ ಇತರರಿಗೋಸ್ಕರ ತಾನು ಅನ್ನೋ ನಿಸ್ವಾರ್ಥ ಮನೋಭಾವ ಎಂದಿಗೂ ಕಿಂಚಿತ್ತೂ ಸ್ವಾರ್ಥ ಇಲ್ಲದೇ ಇರತಕ್ಕಂಥ ಔದಾರ್ಯತೆ ಕೃಷ್ಣನ ಮುಂದೆ ತನ್ನ ಅಳಲನ್ನು ತೋಡಿಕೊಂಡು ಸರ್ವ ಸಮರ್ಪಣಾ ಭಾವ ಈ ಎಲ್ಲ ಸದ್ಗುಣಗಳು ಕೂಡ ಅರ್ಜುನನ ವಿಷಾದವನ್ನು ಗೀತೆಯನ್ನು ಶ್ರವಣ ಮಾಡುವ ಯೋಗಕ್ಕೆ ಯೋಗವನ್ನಾಗಿ ಮಾಡಿಸಿ ಅಚ್ಚುತ ಗೋವಿಂದ ಕೃಷ್ಣ ಜನಾರ್ದನ ಮಾಧವ ಮಧುಸೂದನ ಕೇಶವ ವಾರ್ಷ್ಣೇಯ ಮೊದಲಾಗಿರ್ತಕ್ಕಂಥ ಅನೇಕ ಭಗವಂತನ ನಾಮಗಳನ್ನ ಅರ್ಜುನ ತನ್ನ ಮಾತಿನ ಉದ್ದಕ್ಕೂ ಸ್ಮರಣೆ ಉಚ್ಚಾರಗಳನ್ನು ಮಾಡಿಯಾನೆ ಮುಂದೆಯೂ ಉಚ್ಚಾರ ಮಾಡ್ತಾನೆ ಮುಂದಿನ ಹದಿನೇಳು ಅಧ್ಯಾಯಗಳಲ್ಲಿ ಹೀಗೆ ನಾಮೋಚ್ಛಾರಣೆ ಅಥವಾ ನಾಮಸ್ಮರಣೆ ಬಲದಿಂದ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ ಪ್ರಾಪ್ತರಾಗ್ತಾನೆ ಅರ್ಜುನ ಭಗವನ್ ನಾಮಸ್ಮರಣೆಯ ಮಹತ್ವನೇ ಅಂಥದ್ದು ಅದು ಮನಸಿನ ಮೋಹ ಅಜ್ಞಾನಾದಿಗಳನ್ನು ಕಳೆಯುತ್ತೆ ತತ್ವಜ್ಞಾನದ ಹಾದಿಯನ್ನು ತೋರುತ್ತೆ ಎಂದು ಶಾಸ್ತ್ರ ಹೇಳಿದ್ರೆ ಅದಕ್ಕೆ ಪ್ರತ್ಯಕ್ಷ ನಿದರ್ಶನ ಅಂತ ಆದರೆ ಅರ್ಜುನ ಅದೇ ದುರ್ಯೋಧನನಿಗೆ ಶ್ರೀಕೃಷ್ಣ ಪರಮಾತ್ಮನೇ ಕಾಣಲಿಲ್ಲ ಅಷ್ಟೆಲ್ಲ ಸೈನಿಕರ ಕಂಡರೂ ಕೂಡ ಅಲ್ಲೇ ಇರ್ತಕ್ಕಂಥ ಸರ್ವೋತ್ತಮನಾದ ಹದಿನಾಲ್ಕು ಲೋಕಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಕಾಣಲಿಲ್ಲ ನಾಮಸ್ಮರಣೆಯೂ ಬರಲಿಲ್ಲ ಅದರ ಫಲ ಏನಾಯಿತು ಪರಾಜಯ ಪ್ರಾಣನೂ ಉಳಿಲಿಲ್ಲ ಅರ್ಜುನ ತ್ಯಾಗ ಮಾಡಿದ್ದು ಬರೆಯ ಶಸ್ತ್ರವನ್ನಲ್ಲ ಕರ್ತವ್ಯವನ್ನು ಅದಕ್ಕಾಗೇ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಬರೀ ಗ್ರಹಣ ಅಲ್ಲ ಶಸ್ತ್ರ ಹಿಡಿದು ಯುದ್ಧ ಮಾಡೋದು ಅಲ್ಲ ಕರ್ತವ್ಯ ಕರ್ಮವನ್ನೇ ಕ್ಷತ್ರಿಯ ಧರ್ಮ ಕರ್ಮವನ್ನೇ ಉಪದೇಶ ಮಾಡಿದ ಹೀಗೆ ಕರ್ತವ್ಯ ವಿಮುಖನಾದವನನ್ನು ಕರ್ತವ್ಯದ ಕಡೆಗೆ ಎಳೆದು ತರುವುದೇ ಗೀತೆಯ ಪ್ರವೃತ್ತಿ ಆದ್ದರಿಂದ ಇದು ಅತ್ಯಂತ ಅನನ್ಯವಾಗಿರ್ತಕ್ಕಂಥ ಕೃತಿ ಭಗವದ್ಗೀತೆ ನರನಾಗಿರ್ತಕ್ಕಂಥವನು ಕರ್ತವ್ಯ ಹೀಗೆ ನಾರಾಯಣನನ್ನ ಶರಣ ಹೊಂದಬೇಕು ಅಂತ ತಿಳಿಸಿರುವಂತಹ ಕೃತಿ ಅಂದರೆ ಭಗವದ್ಗೀತೆ ಗೀತಾಮೃತವನ್ನು ಶ್ರವಣ ಮಾಡಬೇಕು ಜೀವನ ಅನ್ನೋ ಕುರುಕ್ಷೇತ್ರದಲ್ಲಿ ಕಾಮಾದಿ ಅರಿಷಡ್ವರ್ಗಗಳು ಅಂತ ಏನು ಶತ್ರುಗಳಿದೆ ಆ ಶತ್ರುಗಳನ್ನು ಎದುರಿಸಬೇಕು ಯೋಗಿ ಆಗಬೇಕು ಭವರೋಗದಿಂದ ಮುಕ್ತಿ ಪಡಿಬೇಕು ಇದೇ ಅರ್ಜುನ ವಿಷಾದ ಯೋಗ ನಾಮ ಪ್ರಥಮೋಧ್ಯಾಯದ ತಾತ್ಪರ್ಯ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ